ಈಗಿನ ಕಾಲದ ವರಗಳ ಕೇಳ್ವಾಹಾರವ ಕೇಳಿರಿ ಜನರೆಲ್ಲ ಮೋಟಾರ್ ಬೈಕಲ್ ಬೆಳ್ಳಿಯ ಸಾಮಾನ್ ವರ ದರ್ಶೆಗಳು ಎತ್ತೇಲ್ರಿ ಎಂದಿ ಎಲ್ ಎಮ್ಮೆಲ್ ತನಕ ಓದಿದ ಕಚವು ವೈದಿಕ್ರಿ ಮಗಳಿಗೆ ಮನೋಲ ಗರ್ಜೆಗಳೆಲ್ಲವ ಮೊದಲ ರಿಜಿಸ್ಟರ್ ಮಾಡಬೇಕು ಮಗಳಿಗೆ ಕಟ್ಟಲು ಮಂಗಳೆಯ ಒಡವೆ ಸೀರೆಗಳಗೆದಿರಿಸಿ ಮೊದಲೇ ವಾರದಲ್ಲೂ ರಜವಿಲ್ಲವಡನಿಗೆ ಪ್ಲೈಂಟಿಕೆಗಳು ಕಳುಹಿಸಿರಿ ಊಟೋಪಚಾರ ಫಲ ತಾಂಬೂಲವ ಧಾರಾಳವಾಗಿ ಗೆಳೆಯರಿ ನೀಡಿ ಊಟೋಪಚಾರ ಫಲ ತಾಂಬೂಲವ ಗೆಳೆಯರಿ ನೀಡಿ